ಅಡವಿಯಲ್ಲೂ ಮೃಗ ಪಕ್ಷಿಗಳಿಗೆ ರಕ್ಷಕನಾದವನು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮ ಅಂತ ತಿಳಿಸ್ತಾರೆ ಜಡಜ ಸಂಭವ ಖಗ ಫಣೀಪ ಗೆಂಜೆಡೆಯರಿಂದೊಡಗೂಡಿ ರಾಜುತ ಅಡವಿಯೊಳಗಿಪ್ಪನು ಸದಾ ಗೋಜಾದ್ರಿಜನು ಎನಿಸಿ ಉಡುಪನಿಂದ ಅಭಿವೃದ್ಧಿಗಳ ತಾ ಪಕ್ಷಿ ಮೃಗಾಹಿಗಳ ಕಾರೊಡಲ ಕಾವನು ತತ್ತದ ಅಪ್ಪಯ್ಯನಾಗಿ ಜೀವರನು ಜಡಜ ಸಂಭವ ಅಂದರೆ ಚತುರ್ಮುಖ ಬ್ರಹ್ಮ ಖಗ ಅಂದರೆ ಗರುಡ ಫಣೀಪ ಶೇಷ ಇವರೆಲ್ಲರ ಜೊತೆಗೆ ಸೇರಿಕೊಂಡು ಕೆಂಜಡೆಯ ಅಂದರೆ ರುದ್ರದೇವರು ಇವರೆಲ್ಲರ ಜೊತೆಗೆ ಸೇರಿ ಪರಮಾತ್ಮ ಸದಾ ಗೋಜ ಅದ್ರಿಜ ಅಂತ ಕರೆಸ್ಕೊಂಡು ಅಡವಿಯೊಳಗೆ ನೆಲೆಸಿರ್ತಾನೆ ಚಂದ್ರನ ಮೂಲಕ ಸಸ್ಯಗಳ ಅಭಿವೃದ್ಧಿಯನ್ನು ಕೊಡ್ತಾ ಪಕ್ಷಿ ಮೃಗ ಸರ್ಪ ಮೊದಲಾಗಿರ್ತಕ್ಕಂಥ ಜೀವರನ್ನು ಭಗವಂತ ಕಾಲೊಡಲ್ಲ ಅಂದರೆ ಕೃಷ್ಣ ಆಯಾ ಹೆಸರನ್ನವನಾಗಿ ಕಾಪಾಡ್ತಾನೆ ಗೋಜ ಅಂದರೆ ಭೂಮಿಯಲ್ಲಿ ಹುಟ್ಟುವಂತಹ ಕಾಡಿನಲ್ಲಿರುವ ರೂಪ ಅದ್ರಿಜ ಅಂದರೆ ಬೆಟ್ಟಗಳಲ್ಲಿ ಇರುವಂತಹ ಅಲ್ಲಿನ ಮೃಗಾದಿಗಳಲ್ಲೂ ಇರುವ ರೂಪ ಬೆಟ್ಟಗಳಲ್ಲೂ ರೂಪಕ್ಕೆ ಅದ್ರಿಜ ಭಗವಂತ ಚಂದ್ರನಿಂದ ವನಸ್ಪತಿಗಳನ್ನು ಅಭಿವೃದ್ಧಿ ಮಾಡ್ತಾನೆ ಅನ್ನೋ ವಿವರಣೆಯನ್ನು ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸ್ತಾನೆ ಪುಷ್ಣಾಮಿ ಔಷಧೀ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕಃ ಅಂತ ಹದಿನೈದನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ ಪಂಡಿತಾಚಾರ್ಯರು ಹೇಳೋಂಗೆ ಸ್ಫುಟಿತ ಹಾಟಕ ಶ್ರೀಜ ಹಳದಿ ಕೆಂಪಾದ ಬಂಗಾರದಂಥ ಹೊಳೆಯುವಂತ ಜಟೆ ಉಳ್ಳುವನು ರುದ್ರದೇವರು ಅಂತ ರುದ್ರದೇವರ್ನಲ್ಲಿ ಸ್ತೋತ್ರ ಮಾಡ್ತಾರೆ ಅದನ್ನೇ ಕೆಂಜೆಯರಿಂದೊಳಗೂಡಿ ಅಂತ ಈ ರೀತಿಯಾಗಿ ಇಲ್ಲಿ ದಾಸರು ಪ್ರಯೋಗ ಮಾಡಿರುವಂಥದ್ದು ಬ್ರಹ್ಮ ಗರುಡ ಶೇಷ ರುದ್ರ ಎಲ್ಲರ ಜೊತೆಗೆ ಅಡವಿಯೊಳಗೆ ನೈಮಿಷರಣ್ಯಾದಿ ಎಲ್ಲ ಅರಣ್ಯಗಳಲ್ಲಿ ಭಗವಂತ ಇರ್ತಾನೆ ಗೋಜಾದ್ರಿಜನು ಎನಿಸಿ ಅಂತ ಹಂಸ ಮೊದಲು ರೂಪಗಳ ಸಂಸ್ಥಾನವ ತಿಳಿದ ಅನುದಿನದಿ ಸಂಸಿಸುವ ಮಹಾಪುರುಷರ ಪದಪಾಂಸುವ ಧರಿಸಿ ಅಸಂಶಯನಪ್ಪದೆ ಫಲವಿದು ಬಾಳಿದುದಕ್ಕೆ ಅಂತ ಹಂಸ ಮೊದಲಾಗಿರ್ತಕ್ಕಂಥ ಹದಿನೆಂಟು ಸ್ಥಾನಗಳಲ್ಲಿ ಗೋಜ ಅದ್ರಿಜ ಈ ಎಲ್ಲ ಸಂಸ್ಥಾನಗಳು ಕೂಡ ಭಗವಂತನ ಉತ್ತಮ ಸ್ಥಾನಗಳು ಅಂತಲ್ಲಿ ತಿಳಿಸ್ತಾರೆ ಆ ಉಪಾಸನೆಯನ್ನು ಮಾಡಬೇಕು ಮಾಡಿದರೆ ಅಸಂಶಯ ನಪ್ಪುದೇ ಅಂದರೆ ನಿಶ್ಚಯ ಜ್ಞಾನ ಸಂಶಯ ನಿವೃತ್ತಿ ಆಗುತ್ತೆ ಅಂತ ಅರ್ಥ ಗೋಜಾ ಗೋ ಅಂದರೆ ಭೂಮಿ ಗೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ ಗೋ ಅಂದರೆ ಗೋವು ಗೋ ಅಂದರೆ ಭೂಮಿ ಗೋ ಅಂದರೆ ಕಿರಣಗಳು ಹೀಗೆ ಅನೇಕ ಅರ್ಥಗಳಿದೆ ಗೋಜ ಅಂದರೆ ಅಡವಿಯೊಳಗೆ ಹುಟ್ಟಿದ್ರಿಂದ ಭೂಮಿ ಅಂದರೆ ವನಭೂಮಿ ಅಂದರೆ ಅರಣ್ಯ ಪ್ರದೇಶ ಅಂತ ಅಲ್ಲಿ ಬೆಳೆದಿರುವಂತಹ ಫಲ ಪುಷ್ಪ ಧಾನ್ಯ ಗೆಡ್ಡೆ ಗೆಣಸು ಮೊದಲಾದವೆಲ್ಲವೂ ಕೂಡ ಯಜ್ಞೋಪಯೋಗಿ ಆಗಿದ್ದರಿಂದ ಅರಣ್ಯದಲ್ಲಿ ತಪಸ್ಸು ಮಾಡುವಂತಹ ಋಷಿಮುನಿಗಳಿಗೆ ಬಹಳ ಅವಶ್ಯಕತೆ ಆಗಿರುವಂಥದ್ದು ಅವುಗಳಲ್ಲಿ ಅಂತರ್ಗತನಾಗಿ ಭಗವಂತ ಗೋಜ ಅಂತ ಕನಸ್ಕೊತಾನೆ ಗೋಜದಲ್ಲಿ ಹಸೀನಾಗಿರ್ತಾನೆ ಗೋಜ ಅಂತ ಶಬ್ದಾರ್ಥ ಅದ್ರಿಜ ಅಂದರೆ ಬೆಟ್ಟದಲ್ಲಿ ಹುಟ್ಟಿರುವಂಥ ರತ್ನಾದಿಗಳು ಯಾಗಗಳಿಗೆ ಉಪಯೋಗಿಗಳಾಗಿರ್ತಕ್ಕಂಥ ಉತ್ತಮ ವಸ್ತುಗಳು ಅವು ಕೂಡ ಋಷಿಮುನಿಗಳಿಗೆ ಅವಶ್ಯ ಅವರ ವೇದಾಧ್ಯಯನ ಯಜ್ಞ ತಪಸ್ಸು ದಾನ ಚೆನ್ನಾಗಿ ನಡೆಸುವವರು ಅವೆಲ್ಲಕ್ಕೂ ಅಭಿಮಾನಿಗಳಾಗಿರ್ತಕ್ಕಂಥ ಮುಖ್ಯವಾಗಿ ಅನ್ನಾಭಿಮಾನಿಗಳಾಗಿರುವಂಥ ಚತುರ್ಮುಖ ಬ್ರಹ್ಮದೇವರು ಅವರ ಜೊತೆಗೆ ನೈಮಿಷರಣ್ಯ ಮೊದಲಾಗಿರ್ತಕ್ಕಂಥ ಅರಣ್ಯಗಳಲ್ಲಿ ತಪೋವನಗಳಲ್ಲಿ ಭಗವಂತ ವಿಶೇಷ ಸನ್ನಿಧಾನ ಇಟ್ಟಿರ್ತಾನೆ ಆದ್ದರಿಂದ ಈ ಗೋ ಈ ರೂಪಗಳನ್ನು ಹೇಳುವ ಈ ಮಂತ್ರವನ್ನು ಪ್ರಾಣಾಗ್ನಿಹೋತ್ರ ರೂಪದ ಭೋಜನ ಯಜ್ಞ ಕಾಲದಲ್ಲಿ ತ್ರಿಶುಪರ್ಣ ಸೂಕ್ತದಲ್ಲಿ ಹೇಳ್ತಾರೆ ಉಡುಪನಿಂದ ಅಭಿವೃದ್ಧಿಗಳ ತಾ ಕೊಡತ ಗೋ ಕಿರಣ ಚಂದ್ರ ಸೂರ್ಯರ ಕಿರಣಗಳು ಅವುಗಳಲ್ಲಿದ್ದು ವಿಭೂತಿ ರೂಪದಿಂದ ಭಗವಂತ ಗೋಜ ಅಂಚಿ ಹಂಚಿ ಅಭಿವ್ಯಕ್ತನಾಗ್ತಾನೆ ಅರಣ್ಯದ ಮೇಲೆ ದಟ್ಟವಾದ ಅರಣ್ಯದ ಮೇಲೆ ಸೂರ್ಯ ಚಂದ್ರರ ಕಿರಣಗಳನ್ನು ಹರಿಸಿ ಅಲ್ಲಿ ಧಾನ್ಯ ಸಸ್ಯಗಳು ಎಲ್ಲ ಅಭಿವೃದ್ಧಿಯಾಗುವಂತೆ ಪುಷ್ಟಿಯನ್ನು ಕೊಡ್ತಾನೆ ಭಗವಂತ ಈ ಸೂರ್ಯ ಮತ್ತು ಚಂದ್ರರಲ್ಲಿ ಬ್ರಹ್ಮದೇವರ ವಿಶೇಷ ಸನ್ನಿಧಾನ ಆವೇಶಗಳಿರೋದ್ರಿಂದ ಅವರ ಮೂಲಕ ಮರ ಗಿಡಗಳಿದೆ ಮೃಗಪಕ್ಷಿ ಸರ್ಪಗಳಿದೆ ಎಲ್ಲ ಜೀವರಿಗೂ ಕೂಡ ಭಗವಂತ ಪುಷ್ಟಿಯನ್ನ ಕೊಡ್ತಾನೆ ಅದ್ರಿಜ ಅಂದರೆ ಬೆಟ್ಟದಲ್ಲಿ ಬೆಳೆಯುವಂತಹ ಮರ ಗಿಡ ಮೃಗ ಪಕ್ಷಿ ಮೊದಲಾದವುಗಳಿಗೆ ಯಾರು ಯಾವ ರೂಪದಿಂದ ಅಂದರೆ ಕಾರೊಡಲ ನೀಲವರ್ಣ ಶರೀರನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಪಕ್ಷಿ ಮೃಗಾಹಿಗಳ ಕಾರೊಡಲ ಕಾವನು ಖಗ ಪಣೀಪ ಕೆಂಜೆಯ ಒಡ ಗರುಡ ಶೇಷ ರುದ್ರರ ಜೊತೆಗೆ ಅರಣ್ಯದಲ್ಲಿ ಇದ್ದು ಪಕ್ಷಿ ಸರ್ಪ ಮೃಗಗಳಿಗೆ ಆಶ್ರಯವನ್ನು ಕೊಡ್ತಾನೆ ಆಸರೆಯನ್ನು ಕೊಡ್ತಾನೆ ಗರುಡ ಪಕ್ಷಿ ಶೇಷ ಅಹಿ ರುದ್ರ ಪಶುಪತಿ ಅವರ ಮೂಲಕ ಮೃಗ ಪಕ್ಷಿ ಮೊದಲಾಗಿರ್ತಕ್ಕಂಥ ಅಸಂಖ್ಯಾತ ಜೀವಿಗಳನ್ನು ಭಗವಂತ ರಕ್ಷಣೆ ಮಾಡ್ತಾನೆ ನಮ್ಮ ಮನೆಯ ಕೈತೋಟ ಉದ್ಯಾನವನಗಳಲ್ಲಿ ಕೆಲವೇ ಗಿಡಗಳನ್ನು ಹಸು ಮುಂತಾದ ಸಾಕುಪ್ರಾಣಿಗಳನ್ನು ಸಾಕೋದು ನಮಗೆ ಕಷ್ಟ ಸಾಧ್ಯ ಆದರೆ ಅರಣ್ಯಗಳಲ್ಲಿ ಅನಾಯಾಸವಾಗಿ ಅಸಂಖ್ಯಾತವಾಗಿರ್ತಕ್ಕಂಥ ವೃಕ್ಷಾದಿಗಳು ಮರ ಗಿಡ ಬಳ್ಳಿಗಳು ಪೊದೆಗಳು ಮೃಗಪಕ್ಷಿಗಳು ಹುಟ್ಟಿ ಬೆಳೆದು ಸುಖವಾಗಿ ಜೀವನವನ್ನು ಮಾಡ್ತವೆ ಇದು ಗೋಜ ಅದ್ರಿಜ ರೂಪವಾಗಿರ್ತಕ್ಕಂಥ ಪರಮಾತ್ಮ ಮಾಡುವ ಅದ್ಭುತವಾದ ಕಾರ್ಯ ಅಚಿತ್ಯ ಅದ್ಭುತ ಮಹಿಮೆ ಭಗವಂತನದ್ದು ಅವುಗಳನ್ನು ಸದಾ ಸ್ಮರಣೆ ಮಾಡಬೇಕು ಹೀಗೆ ಯಾರು ಸ್ಮರಣಾದಿಗಳನ್ನು ಮಾಡ್ತಾರೋ ಅಂತಹ ಮಹಾಪುರುಷರ ಪದಪಾಂಸು ಅಂದರೆ ಪಾದ ಧೂಳಿಯನ್ನು ಧಾರಣೆ ಮಾಡಬೇಕು ಆ ಮೂಲಕ ಸಂಶಯ ನಿವೃತ್ತಿಯಾಗಿ ನಿಶ್ಚಯ ಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಹೀಗೆ ಅಡವಿಯಲ್ಲೂ ಮೃಗ ಪಕ್ಷಿಗಳಿಗೆ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕನಾದನು ಅಂತಾದರೆ ಪರಮಾತ್ಮನೇ ಅಂತ ತಿಳಿಸ್ತಾರೆ